ಮಾತಾಡ್ ಮಾತಾಡ್ ಗಣಪ ಓ ಗಣಗಳಿಗರಿಪ ಮಾತಾಡ್ ಮಾತಾಡು ಗಣಪ ಓ ಗಣಗಳಿಗರಿಪ ಮಾತಾಡ್ ಮಾತಾಡು ಗಣಪ ಮಾತಾಡ್ ಮಾತಾಡ್ ನೀನು ಗೌರಿ ಪ್ರೀತಿಯ ಸುನು ಮಾತಾಡ್ ಮಾತಾಡು ನೀನು ಗೌರಿ ಪ್ರೀತಿಯ ಸುನು ಏತಕ್ಕಿಂತ ಮೌನವಿಂದು ನಮ್ಮ ಮೇಲೆ ಕೋಪವೇನು ಏತಕ್ಕಿಂತ ಗಣಪ ಓ ಗಣಗಳಿ ಗದೀಪ ಮಾತಾಡ್ ಮಾತಾಡು ಗಣಪ ಹಣ್ಣು ಕಾಯಿ ತಂದೆ ಗರ್ಗೆ ಹುಲ್ಲು ತಂದೆ ಹಣ್ಣು ಕಾಯಿ ತಂದೆ ಗರ್ಗೆ ಹುಲ್ಲು ತಂದೆ ಹಬ್ಬ ಮಾಡಿ ಕಬ್ಬಿನ್ ಕಜ್ಜಾಯ ಕಡುಬು ತಂದೆ ಅಬ್ಬಿ ಹಬ್ಬ ಮಾಡಿ ಕಬ್ಬಿನ್ ಕಜ್ಜಾಯ ಕಡುಬು ತಂದೆ ಮಾತಾಡ್ ಮಾತಾಡು ಗಣಪ ಓ ಗಣಗಳಿಗ ದೀಪ ಮಾತಾಡ್ವ ಅಂದ ನೀನು ಅಂತ ಬಂದೆ ನಿನ್ನ ಧ್ಯಾನ ಮಾಡಿ ನಿಂದೆ ತಂದೆ ನೀನು ಅಂತ ಬಂದೆ ನಿನ್ನ ಧ್ಯಾನ ಮಾಡಿ ನಿಂದೆ ಬಂದು ಬಳಗ ಅಣ್ಣ ತಮ್ಮ ಎಂದು ಶರಣು ಬಂದು ಬಳಗ ಅಣ್ಣ ತಮ್ಮ ಎಂದು ಶರಣು ಎಂದೆ ಮಾತಾಡು ಗಣಪ ಓ ಗಣಗಳ ಕದೀಪ ಮಾತಾಡ್ ಮಾತಾಡು ಗಣಪ ನಮ್ಮ ಕಷ್ಟ ನೂರಾರು ಒಳ್ಳೆ ಬುದ್ಧಿ ಭಕ್ತಿ ಭಾವ ಕೊಟ್ಟು ನೀನು ಕಾಪಾಡು ಒಳ್ಳೆ ಬುದ್ಧಿ ಭಕ್ತಿ ಭಾವ ಕೊಟ್ಟು ನೀನು ಕಾಪಾಡು ಮಾತಾಡ್ ಮಾತಾಡು ಗಣಪ ಓ ಗಣಗಳಿಗದೀಪ ಮಾತಾಡ್ ಮಾತಾಡು ಗಣಪ ಬೆಲಗೂರ ಹನುಮನಿನ್ನ ಸೋದರ ಎಂಬುದು ನಿಜವಣ್ಣ ಬೆಲಗೂರು ಹನುಮನಿಂದ ಸೋದರ ಎಂಬುದು ನಿಜವಣ್ಣ ಬೆಲಗೂರ ಹನುಮನಿನ್ನ ಸೋದರ ಎಂಬುದು ು ಬೇಡಿ ಕೊಂಬೆ ಬರವ ನೀಡು ಬೇಣ ಕೈಯ ಮುಗಿದು ಬೇಡಿ ಕೊಂಬೆ ಬರವ ನೀಡು ಬೇಣ ಮಾತಾಡ್ ಮಾತಾಡು ಗಣಪ ಓ ಕಣಗಳಿಗೀಪ ಮಾತಾಡ್ ಮಾತಾಡು ಗಣಪ ಮಾತಾಡ್ ಮಾತಾಡು ಗಣಪ ಮಾತಾಡ್ ಮಾತಾಡು ಗಣಪ